ಹದಿನೆಂಟು ಅವರೇ ಇವನು ಆಚಾರ್ಯ ದಂಪತಿಗಳು ಮದುವೆಯಿಂದ ಹಿಂತಿರುಗಿ ಬದರು. ಮದುವೆಯ ಮನೆಯಲ್ಲಿ ಎಲ್ಲರೂ ಕುಮಾರನ ಕಡೆಗೆ ಕಣ್ಣಿಟ್ಟು ನೋಡುವವರೇ ಅವನು ಹಾಗೆ ಯಾರು ಯಾರು ಕರೆದರೂ ಹೋಗುವುದು ಹಾಗೆ ಎತ್ತುಕೊಂಡವರು ಏನಾದರೂ ತಿಂಡಿ ಕೊಡುವರು ಮುತ್ತುಗಳು ಮಳೆ ಸುರಿಯುವವರು ಸುರಿಸುವರು ಆ ತುಂಬಿದ ಮದುವೆಯ ಮನೆಯಲ್ಲಿ ಒಂದು ವಿಶೇಷವು ನಡೆಯಿತು ಕಾತ್ಯಾಯನ ಹೆಂಡತಿಯು ಹೆಂಡತಿ ಔಪ ಕುಮಾರನು ಎಷ್ಟೋ ದಿನದಿಂದ ನೋಡಿದ್ದಂತೆ ಒಗಿಕೊಂಡಿದ್ದಾನೆ ಕಾತಿಯಾಯನ ಹೆಂಡತಿ ಔಪಸ್ತ್ವಸ್ತಿಯನ್ನೇ ಕುಮಾರನು ಎಷ್ಟೋ ದಿನದಿಂದ ನೋಡಿದ್ದಂತೆ ಉಪ್ಪಿಗೂಗಿಕೊಂಡಿದ್ದಾನೆ ಇನ್ನು ಹತ್ತು ಹನ್ನೊಂದು ವರ್ಷದವಳು ಎಲ್ಲರೂ ಅವಳನ್ನು ಅಕ್ಕ ಎಂದು ಕರೆಯೋ ಎಂದು ಎಷ್ಟು ಹೇಳಿಕೊಟ್ಟರು ಅವನು ಮಾತ್ರ ಅತ್ತೆ ಎಂದೇ ಕರೆಯುವನು ಸುತ್ತಿ ಇಬ್ಬಿಡಿಲ್ಲರ ಬಿತ್ತು ಅವಳನ್ನು ನಕ್ಕು ಬಿಟ್ಟರು ಇದು ಮುಂದಲ ಗುರುತು ಯಾರು ಏನು ಯಾರು ಏನು ಬಲ್ಲರು ಎಂದರು ಇನ್ನೊಂದು ಆಶ್ಚರ್ಯ ಪ್ರತಿಯೊಬ್ಬರು ಕುಮಾರನಿಗೆ ಐದು ವರ್ಷವಾದರೂ ತುಂಬಿರಬೇಕು ಎನ್ನುವರು ಯಾರಾದರೂ ತಿಳಿದವರು ಮೂರನೆಯ ವರ್ಷವೆಂದರೆ ಕೂಡಲೇ ಮುಖ ಮುಖ ಸೊಟ್ಟು ಮಾಡಿಕೊಂಡು ಸಾಕು ಸುಮ್ಮನೆ ಐದು ವರ್ಷವೂ ಇಲ್ಲದೆ ಹೋದರೆ ಹಾಗೆ ಪಠಭನೆ ಮಾತಾಡುವುದಕ್ಕೆ ಆಗುತ್ತದೆಯೇ ಎಂದು ಸೋಟೆ ತಿವಿಯಂತೆ ಆಡುತ್ತಿದ್ದರು ಆದರೂ ಎಲ್ಲರಿಗೂ ದಿಗಿಲು ಮಗುವಿಗೆ ಕಣ್ಣು ಕಣ್ಣೆಸರು ಆದೀತು ಎಂದು ಆದರೆ ಯಾವ ದೇವರ ದಯವೋ ಏನೂ ಆಗಲಿಲ್ಲ ಪಾಲ್ಗುಣ ಮಾಸವೂ ಬಂತು ಬಿಸಿಲು ಬಲಿಯುತ್ತಾ ಬಂತು ಇದುವರೆಗೂ ನೆರಳನ್ನು ಬಿಟ್ಟು ಬಿಸಿಲಿಗೆ ಬರುತ್ತಿದ್ದವರು ಈಗ ಬಿಸಿಲನ್ನು ಬಿಟ್ಟು ನೆರಳನ್ನು ಹುಡುಕುವಂತಾಯಿತು ಗಿಡಮರಗಳು ಹೊಸಚಿಗರು ಎಲೆಗಳಿಂದ ಶೋಭಿಸುತ್ತಿದ್ದವು ಮರಮರವು ತನ್ನ ಕಾಂತಿವಿಹೀನವಾಗಿ ಸೊರಗಿದಂತಿದ್ದ ಒರಟು ಎಲೆಗಳನ್ನು ಬಿಟ್ಟು ಕಳೆದು ಮಾಸಿದ್ದ ಸೀರೆಯನ್ನು ಬಿಟ್ಟು ರೇಷ್ಮೆಯನ್ನು ಹುಟ್ಟ ಹೆಣ್ಣಿನಂತೆ ಅಂದವಾಗಿದೆ ತಲೆಯ ಮೇಲೆ ಬೇಕಾದಷ್ಟು ಚಿಗುರು ಎಲೆಗಳು ತುಂಬಿದ್ದರೂ ನೆಲದ ಮೇಲೆ ಇನ್ನೂ ಹುಲ್ಲುಬಿದ್ದಿಲ್ಲ ಬ್ರಾಹ್ಮಣ ಬಂಧುಗಳ ಬ್ರಾಹ್ಮಣ್ಯದಂತೆ ಬೆಳಗ್ಗೆ ಬೆಳಗಿನ ಜಾವದ ಚಳಿಯು ನಿರ್ಧಾಮವಾಗುತ್ತದೆ ಈಗ ಕುಮಾರನು ತಾಯಿಗಿಂತ ಹೆಚ್ಚಾಗಿ ತಂದೆಯನ್ನು ಹಿಡಿದಿದ್ದಾನೆ ತಾಯಿಯ ಕೂಗಿಗೆ ಬರದೆ ಅವಮಾನ ಮಾಡುವುದಿಲ್ಲ ಆದರೆ ಅಗ್ನಿಹೋತ್ತದ ಸಮಯ ಬಿಟ್ಟು ಇತರ ವೇಳೆಗಳಲ್ಲಿ ತಾಯಿ ಮಗನನ್ನು ನೋಡಬೇಕಾದರೆ ಕೂಗಿದಿದ್ದುಂಟು ಇಲ್ಲದಿದ್ದರೆ ಇಲ್ಲ ತಂದೆಯು ಶಿಷ್ಯರಿಗೆ ಶಾಸ್ತ್ರಪಾಠ ಹೇಳುವಾಗಲಂತೂ ತಪ್ಪದೇ ಮಗನು ಅಲ್ಲಿ ಸಿದ್ದ ತಂದೆ ಎತ್ತರವಾಗಿ ಒಂದು ಮನೆಯನ್ನು ಮಾಡಿಸಿ ಮರಳನ್ನು ತುಂಬಿ ಅದರ ಮೇಲೆ ಅಕ್ಷರಗಳನ್ನು ಬರೆದುಕೊಟ್ಟು ಇದನ್ನುತ್ತಿದ್ದು ಎಂದರು ಯಾಜ್ಞವಲ್ಕನಿಗೆ ಅಕ್ಷರವನ್ನು ಕಲಿಯುವುದು ಕಷ್ಟವಾಗಲಿಲ್ಲ ಎಂಟು ದಿನದೊಳಗಾಗಿ ಕಾಗುಣಿತದೊಡನೆ ಎಲ್ಲವನ್ನೂ ಕಲಿತು ಬಿಟ್ಟನು ದಿನ ಎನ್ನುವುದರೊಳಗೆ ಸ್ಫುಟವಾಗಿ ಬರೆದಿರುವ ಏನನ್ನಾದರೂ ಓದುವನು ಯಾರಾದರೂ ಏನಾದರೂ ಹೇಳಿದರೆ ಬರೆಯುವವನು ಅಷ್ಟರ ಮಟ್ಟಿಗಾಯಿತು ಒಂದು ದಿನ ಆಚಾರ್ಯನು ಏನೋ ಏನೋ ಯೋಚನೆ ಮಾಡುತ್ತಾ ಕುಳಿತಿದ್ದನು ಯಾಜ್ಞವೈತಿಯನ್ನು ಬಂದು ತೊಡೆಯ ಮೇಲೆ ಕುಳಿತನು ಆಚಾರ್ಯನಿಗೆ ಹಠಾಪ್ತಾಗಿ ಚರುವಾಯಿತು ತೊಡೆಯ ಮೇಲೆ ಕುಳಿತಿದ್ದ ಮಗನನ್ನು ಒಂದು ಕೈಯಿಂದ ಹಾಗೆಯೇ ತಬ್ಬಿಕೊಂಡು ಇನ್ನೊಂದು ಕೈಯಿಂದ ತಲೆಮೊಕ್ಕಗಳನ್ನು ಸವಳುತ್ತಾ ಬರೆದಿದ್ದೋ ಎಲ್ಲ ಆಯ್ತೇನಪ್ಪ ಎಂದು ಕೇಳಿದನು ಮಗನು ಓಹೋ ನೀವು ಕೊಟ್ಟು ದನ್ನೆಲ್ಲ ಅದು ಹೇಗೆ ಬಂದಿರಾ ಅಮ್ಮ ಕೊಟ್ಟ ಚಕ್ಕುಳಿಯನ್ನು ಕರಂ ಕೊರಂ ಎಂದು ತಿಂದ ಹಾಗೆ ಈಗ ಬಂದು ಯಾಕೆ ಬಂದಿರಾ ಎಂದನು ತಂದೆಯು ಉಪಮಾನವನ್ನು ಕೇಳಿ ನಗುತ್ತಾ ನೀನೇ ಹೇಳಬೇಕು ನನಗೇನು ಪರಕಾಯಿ ಪ್ರವೇಶ ಬರುತ್ತದೆಯೇ ನನಗೇನು ಪರಕಾಯ ಪರಕಾಯ ಪ್ರವೇಶ ಎಂದನು ಮಗನು ತದಿಯ ಮುಖವನ್ನು ನೋಡುತ್ತಾ ಹೇಳಿದನು ನಿಮಗೆ ಬಂದವರ ಮುಖ ನೋಡುತ್ತಲೇ ತಿಳಿದು ಹೋಗುತ್ತೆ ಶಿಷ್ಯರು ಬಂದರೆ ಏನು ಸಂದೇಹ ಬಂತೋ ಇದು ತಾನೇ ಎಂದು ಹೇಳಿಬಿಡ್ತೀರಿ ತಂದೆಯು ತನ್ನನ್ನು ಅನುಕರಿಸುತ್ತಿರುವ ಅನುಕರಿಸುತ್ತಿರುವ ಮಗನನ್ನು ನೋಡಿ ಸಂತೋಷ ಪಡುತ್ತಾ ಅದು ಶಿಷ್ಯರ ಮಾತು ಆದರೆ ನೀನು ಮಗ ಆದ್ದರಿಂದ ನೀನೇ ಹೇಳು ಹ್ಞೂ ಆಗಲಿ ನೀವು ದೊಡ್ಡವರು ನಿಮ್ಮ ಮಾತು ಕೇಳಿದರೆ ತಪ್ಪಿಲ್ಲ ಅಂದು ದೋಡಿ ಅಪ್ಪ ಚೌಲವಾಗುವವರೆಗುತ್ತೆ ಆಮೇಲೆ ನೀನು ಏನು ಬೇಕಾದರೂ ಕೇಳುವಂತಿದ್ದೀರಿ ಅಲ್ಲವೇ ಹೌದು ಈಗ ಅದನ್ನೇ ಕೇಳುವುದಕ್ಕೆ ಬಂದಿದ್ದೇನೆ ಕೇಳಲೇ ತಂದೆಗೆ ಮಗನು ಏನು ಕೇಳುವನು ಎಂದು ದಿಗಲಾಯಿತು ಸಂದೇಹವಾಯಿತು ಆದರೂ ಮಗನು ಏನು ಕೇಳಿಯನು ಎಂದು ಮಾಯೆ ಮೋಹವು ಅವರಿಸಿ ಕೇಳುವು ಮಗನು ಕೇಳಿದನು ಮೊದಲು ಆ ತೊಳೆಯುವ ವಿಚಾರ ಹೇಳಿ ಹೊರಗೆ ತೊಳೆಯದಿದ್ದರೆ ಮಸೀದಿ ಒಳಗೆ ತೊಳೆಯದಿದ್ದರೆ ಮುಸುರೆ ಎಂದಳು ಅಮ್ಮ ನಾನು ಯೋಚಿಸಿದೆ ಹೊರಗೆ ತೊಳೆಯುವುದು ಹೇಗೆ ಎಂದು ಗೊತ್ತಾಯಿತು ಆದರೆ ಈ ನಂಬ ಒಳಗೆ ತೊಳೆಯುವುದು ಹೇಗೆ ಅದು ಎಷ್ಟು ಯೋಚಿಸಿದರೂ ಗೊತ್ತಾಗಲಿಲ್ಲ ಆದ್ದರಿಂದ ನಿಮ್ಮನ್ನು ಕೇಳಿದೆ ತಂದೆಯು ಮಗನು ತಂದೆಯು ಮಗನ ಮುಖವನ್ನು ನೋಡಿದನು ಎಲ್ಲ ನೋಡಿದ್ದಂತೆ ನೆನಪಾಯಿತು ಸ್ಮೃತಿಯ ಹೊರಳಿ ಸ್ಮೃತಿಯು ಹೊರಳಿ ಅಂದಿನ ಕನಸು ನೆನಪಿಗೆ ತಂದಿತು ಹೌದು ಕನಸಿನಲ್ಲಿ ನೋಡಿದ್ದವನೇ ಇವನು ಸಂದೇಹವಿಲ್ಲ ಆವತ್ತು ದೊಡ್ಡದೇ ದೇಹದಲ್ಲಿ ಸಮ ದೂರ ಕುಳಿತಿದ್ದವನು ಇಂದು ಸಣ್ಣ ದೇಹದಲ್ಲಿ ಬಂದು ತೊಡೆಯ ಮೇಲೆ ಕುಳಿತಿದ್ದಾನೆ ಅಷ್ಟೇ ವ್ಯತ್ಯಾಸ ಆಚಾರ್ಯನು ಸಮಾಹಿತನಾದನು ಅವನು ಏನು ಕೇಳಿದರು ಮುಚ್ಚುವರಿಯಲ್ಲದೆ ಹೇಳಿಬಿಡುವ ಮುಡಿದರ ಮಾತು ಜ್ಞಾಪಕಕ್ಕೆ ಬಂತು ಸರಿ ಎಂದುಕೊಂಡು ಹೇಳತೊಡಗಿದನು ಕೇಳು ಮಗು ನೀನು ಕೇಳಿದ ಪ್ರಶ್ನೆ ಬಹು ಮುಖ್ಯ ಮುಖ್ಯವಾದುದು ಈ ಲೋಕದಲ್ಲಿ ಸಾಮಾನ್ಯವಾಗಿ ಯಾರೂ ಈ ಒಳಗೆ ತೊಳೆಯುವ ವಿಚಾರವನ್ನು ಗಮನಿಸುವುದಿಲ್ಲ ಆದರೆ ಒಳಗೆ ತೊಳೆದುಕೊಂಡು ಪರಿಶುದ್ಧವಾಗುವವರೆಗೆ ಶ್ರೇಯೋ ಮಾರ್ಗವೇ ಹೊಳೆಯುವುದಿಲ್ಲ ಆದ್ದರಿಂದ ಒಳಗೆ ತೊಳೆಯುವುದು ಮುಖ್ಯವಾದ ಕೆಲಸ ಏನೋ ಕೇಳಬೇಕೆಂದಿರುವೆ ಕೇಳು ಅಂದು ಅಮ್ಮ ಹೇಳಿದ್ದ ಶ್ರೇಯಸ್ಸು ಪ್ರೇಯಸ್ಸು ತಾನೇ ನೀವು ಹೇಳುತ್ತಿರುವುದು ಹೌದು ಎರಡನ್ನೂ ಯಮಧರ್ಮನು ನಚಿಕೇತನಿಗೆ ಹೇಳಿದನು ಒಳಗೆ ತೊಳೆಯಬೇಕು ಎನ್ನುವನು ಒಳಗೆ ಏನಿದೆ ತೊಳೆಯುವುದಕ್ಕೆ ಸಾಧ್ಯವೇ ಎನ್ನುವುದನ್ನು ಕುರಿತು ಯೋಚಿಸಬೇಕು ತಾನೇ ನೋಡು ಈ ದೇಹವನ್ನು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ನೋಡುವರು ವೈದ್ಯರು ಇದನ್ನು ಪ್ರಾಣದ ಮನೆ ವಾತಪಿತ್ತ ಕಷ್ಟ ಕಫ ಕಫುಗಳು ಇಲ್ಲಿನ ಎನ್ನುವರು ಯೋಗಗಳು ಇದು ನರಗಳ ಮಂಡಲ ಚಕ್ರಗಳ ಸ್ಥಾನ ಪ್ರಾಣ ದಿವಾಯುಗಳ ಕ್ರೀಡಾಕ್ಷೇತ್ರ ಎನ್ನುವರು ಮಾಂಸಕರು ಇದನ್ನು ನಾನಾ ದೇವತೆಗಳ ಆವಾಸ ಸ್ಥಾನ ದೇವತೆಗಳೆಲ್ಲರೂ ಈ ದೇಹದಲ್ಲಿ ಬೀಜರೂಪವಾಗಿ ಕಾರ್ಯ ಕಷ್ಟ ಅಷ್ಟು ಮಟ್ಟಿಗೆ ಮಾತ್ರ ತಮ್ಮ ತೇಜಸ್ಸು ಇಲ್ಲಿಟ್ಟಿರುವರು ಆದ್ದರಿಂದ ಇದು ದೇವಾಲಯ ಎನ್ನುವರು ಜ್ಞಾನಿಗಳು ಈ ದೇಹವು ಪಂಚಕೋಶಗಳಿಂದ ಆದ ದೊಡ್ಡ ಇದು ಕ್ಷೇತ್ರ ಇನ್ನೊಬ್ಬ ಕ್ಷೇತ್ರಜ್ಞನಿರುವನು ಆದ್ದರಿಂದ ಇದು ಅವನು ಅವನ ಮನೆ ಎನ್ನುವರು ಲೌಕಿಕರು ಈ ದೇಹವೆಂದರೆ ತಾನು ಇದರ ಹಾನಿ ವೃದ್ಧಿಗಳೇ ತನ್ನ ಹಾನಿ ವೃದ್ಧಿಗಳು ಆದ್ದರಿಂದ ಈ ದೇಹವನ್ನು ಆರೋಗ್ಯವಾಗಿರುವಂತೆ ಸುಖವಾಗಿಟ್ಟುಕೊಂಡಿರಬೇಕು ಎನ್ನುವುದು ಲೌಕಿಕರು ಮಾತ್ರ ಒಳಗೆ ತೊಳೆಯುವುದು ಎಂದರೆ ಈ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದು ಎನ್ನುವರು ಎಲ್ಲಿಯಾದರೂ ಕಲ್ಮಶವು ಸೇರಿ ನಿಂತರೆ ಅದು ರೋಗ ಕಾರಣವಾಗುವುದು ಶುಚಿಯಾಗಿರಬೇಕು ಎನ್ನುವುದು ಇವರ ಮತ ಈಗ ನನಗೆ ಅಮ್ಮ ಆಗಾಗ ಎಣ್ಣೆ ಹಾಕುತ್ತಾಳೆ ಯಾಕಮ್ಮ ಎಂದರೆ ನಿನ್ನ ಮೈ ಚೆನ್ನಾಗಿರಬೇಕು ಎನ್ನುತ್ತಾಳೆ ಅದು ಏನು ಇದು ಹೌದು ಅದು ಮೊದಲ ಘಟ್ಟ ಅದು ವೈದ್ಯರು ಮಾಡುವ ಕೆಲಸ ವೈದ್ಯರು ರೋಗಿಗಳು ಮಾಂತ್ರಿಕರು ಜ್ಞಾನಿಗಳು ಎಲ್ಲರೂ ಕಾಣುವ ಈ ದೇಹದಲ್ಲಿ ಕಾಣದಿರುವ ಏನೇನೋ ಇದೆ ಎಂದು ಒಪ್ಪುವರು ಹಾಗೆಯೇ ಈ ದೇಹವು ಒಂದು ಸಾಧನ ಎನ್ನುವುದನ್ನು ಒಪ್ಪುವರು ಅವರೆಲ್ಲರೂ ಅದನ್ನು ತೊಳೆಯಬೇಕು ಎನ್ನುವುದನ್ನು ಅಂಗೀಕರಿಸಿದರು ಒಬ್ಬೊಬ್ಬರು ಒಂದೊಂದಾಗಿ ಒಂದೊಂದು ವಿಧವಾಗಿ ತೊಳೆಯಬೇಕು ಎನ್ನುವರು ವೈದ್ಯರು ವಿವೇಚನಾಧಿಕ ಪಂಚಕರ್ಮಗಳಿಂದ ಶುದ್ಧಿ ಎನ್ನುವರು ಯೋಗಿಗಳು ಪ್ರಾಣಾಯಾಮದಿಂದ ಶುದ್ಧಿ ಎನ್ನುವರು ಮಾಂತ್ರಿಕರು ಮಂತ್ರ ಜಪದಿಂದ ಆಚಾರದಿಂದ ಶುದ್ಧಿ ಎನ್ನುವರು ಜ್ಞಾನಿಗಳು ಜ್ಞಾನಿಗಳು ಇಂದ್ರಿಯ ಮನೋವ್ಯಾಪಾರಗಳನ್ನು ಹಿಡಿತದಲ್ಲಿಟ್ಟು ವಿಚಾರದ ವಿಚಾರದಿಂದ ಪವಿತ್ರಗೊಳಿಸಬೇಕು ಎನ್ನುವರು ದೇಹವು ಶುದ್ಧಿಯಾಗ ಶುದ್ಧಿ ಶುದ್ಧವಾದರೆ ಏನಾಗುವುದು ಎಂಬುದರಲ್ಲಿ ಇವರದು ಬೇರೆ ಬೇರೆ ಗುರಿಗಳು ವೈದ್ಯನು ಶುದ್ಧ ದೇಹವು ಪಟುವಾಗಿರಬಹುದು ಪಟುವಾಗಿರುವುದು ಆರೋಗ್ಯವು ಲಭಿಸುವುದು ಆಗ ಧರ್ಮ ಅರ್ಥ ಕಾಮ ಮೋಕ್ಷ ಏನು ಬೇಕಾದರೂ ಸಾಧಿಸಬಹುದು ಎನ್ನುವರು ಯೋಗಿಯು ಶುದ್ಧ ದೇಹವು ಏನು ತಾನೆ ಮಾಡಲಾರದು ಆಕಾಶದಲ್ಲಿ ಹಾರಾಡಬಹುದು ಬೆಟ್ಟದಷ್ಟು ಅಥವಾ ಅಣುವಿನಷ್ಟು ಆಗಬಹುದು ಸಮಾಧಿಯಲ್ಲಿರಬಹುದು ಎಂದು ನಾನಾ ಸಿದ್ಧಿಗಳನ್ನು ಒಕ್ಕಣಿಸುವನು ಮಾತ್ರಿ ಮಾಂತ್ರಿಕರು ಉಪಾಸನೆಯಿಂದ ದೈವ ಹೆಚ್ಚಿಸಿಕೊಂಡರೆ ಇಲ್ಲೇ ಇದ್ದುಕೊಂಡು ಬೇಕು ಬೇಕಾದದ್ದನ್ನು ಪಡೆಯಬಹುದು ಕೊನೆಗೆ ದೇವಾಪ್ಯಯ ಎಂದರೆ ಉಪಾಸಕನು ಉಪಾಸಮಾನ ದೇವತೆಯಲ್ಲಿ ಸೇರಿ ಹೋಗಬಹುದು ಎನ್ನುವರು ಜ್ಞಾನಿಗಳು ಇವೆಲ್ಲ ಸಿದ್ಧಿಗಳು ಕ್ಷುದ್ರ ಮಹತ್ತರವಾದ ಸಿದ್ಧಿ ಎಂದರೆ ಆನಂದ ಲಾಭ ಪಡೆದುಕೊಳ್ಳಲು ಈ ಶುದ್ಧ ದೇಹ ಈ ಶುದ್ಧ ದೇಹವನ್ನು ಉಪಯೋಗಿಸಬೇಕು ಎನ್ನುವರು ಇವರು ಯಾರು ನಮಗೆ ಬೇಡ ಮಾನಸಿಕ ಜ್ಞಾನಿ ಇವರ ನಾಲ್ವರು ಪದ್ದತಿಗಳಿಗೂ ಅನುಸರಿಸಬೇಕು ಮಗ ಮಗನು ಏಕಾಗ್ರ ಮನಸ್ಸಿನೆಲ್ಲ ಕೇಳಿದನು ಹಾಗೆಯೇ ಒಂದು ತಿಂದುದನ್ನು ಮೆಲುಕು ಹಾಕುವ ಹಸುವಿನಂತೆ ಆಚಾರ್ಯನು ಹೇಳಿದುದನ್ನೆಲ್ಲ ಮನಸ್ಸಿನಲ್ಲಿ ಪರ್ಯಾಲೋಚಿಸಿದನು ಕೊನೆಗೆ ತಂದೆಯನ್ನು ಕೇಳಿದನು ಅಪ್ಪ ನೀವು ಹೇಳಿದ ನಾಲ್ಕು ಪದ್ದತಿಗಳನ್ನು ಉಪಯೋಗಿಸಿಕೊಂಡೆವು ಎನ್ನೇ ಅದರಿಂದ ಹಾನಿ ಹಾನಿಯಲ್ಲಿಯದು ಮತ್ತೆ ಒಂದರಿಂದ ಇನ್ನೊಂದಕ್ಕೆ ಉಪಕಾರವಾಗಿ ಶುದ್ಧವಾಗುವುದು ಎಲ್ಲರಿಗೂ ಸಮ್ಮತವಾಗುವಂತೆ ಒಂದು ಉಪಾಯವನ್ನು ಹೇಳುವುದನ್ನು ಕೇಳು ಈ ಮನುಷ್ಯನ ದೇಹಕ್ಕೂ ಇತರ ಮೃಗಾದಿಗಳ ದೇಹಕ್ಕೂ ಒಂದು ವ್ಯತ್ಯಾಸವಿದೆ ಮೃಗಾದಿಗಳ ದೇಹದಲ್ಲಿ ವ್ಯತ್ಯಾಸ ಮನುಷ್ಯರಿಗೆ ವ್ಯತ್ಯಾಸವಿಲ್ಲ ಇರುವುದು ಮನಸ್ಸಿನಲ್ಲಿ ಅದರಿಂದ ತಿಳಿದವರು ದೇಹ ದೇಹಕ್ಕೂ ಬೇರೆ ಬೇರೆ ಶುದ್ಧಿ ಕರ್ಮಗಳನ್ನು ಶುದ್ಧಿ ಕ್ರಮಗಳನ್ನು ಹೇಳುವರು ಅವೆಲ್ಲ ಅವರವರ ಮನಸ್ಸನ್ನು ಅವಲಂಬಿಸುವುದು ಮನುಷ್ಯನು ಭೃಗಕ್ಕೆ ಗೊತ್ತಿಲ್ಲದ ನನಗೆ ನಂಬಿಕೆ ಇಲ್ಲ ಎಂಬ ಮಂತ್ರವನ್ನು ಹೇಳಿಬಿಡುವುದು ಅದು ಎಲ್ಲಕ್ಕೂ ಪ್ರಯೋಗವಾಗುವ ಏಕಭಾಣ ಆದ್ದರಿಂದ ಮನುಷ್ಯನು ಮೊದಲ ಮೊದಲು ಈ ನಿಷೇಧ ರೂಪವಾದ ಮಂತ್ರವನ್ನು ಬಿಟ್ಟು ತಾನೇನನ್ನೋ ನಂಬುವನು ಎಂಬುದನ್ನು ವಿಧಿರೂಪವಾಗಿ ಗೊತ್ತು ಮಾಡಿಕೊಳ್ಳಬೇಕು ಅದಕ್ಕೆ ತಕ್ಕ ಸಾಧನವನ್ನು ಉಪಯೋಗಿಸಿಕೊಳ್ಳಬೇಕು ಇದಕ್ಕೆ ಏನಾದರೂ ಹೆಸರಿದೆಯೇ ಇದೆ ಇದನ್ನೇ ತಿಳಿದವರು ಶ್ರದ್ಧೆ ಎನ್ನುವರು ಶ್ರದ್ಧೆಯು ದೇಹ ಬೆಳೆದಿರುವುದಕ್ಕೂ ಗುರುತು ಶುದ್ಧಿಯಾಗದುದಕ್ಕೂ ಗುರುತು ದೇಹ ಬೆಳೆಯುವುದು ಎಂದರೇನಪ್ಪ ಚಿಕ್ಕದಾದ ದೇಹವನ್ನು ದೊಡ್ಡದಾಗುವುದು ಎಂದೇ ಅಲ್ಲ ದೇಹವು ಹೊರಗೆ ಬೆಳೆಯುವುದು ಬೇರೆ ಒಳಗೆ ಬೆಳೆಯುವುದು ಬೇರೆ ನೀನು ಹೇಳಿದುದು ಹೊರಗೆ ಬೆಳೆಯುವುದು ಹೊರಗೆ ಬೆಳೆದ ದೇಹದಲ್ಲಿ ಬೇಕಾದಷ್ಟು ಕಲ್ಮಶವು ಸೇರಿ ಅದರಲ್ಲಿ ಶ್ರದ್ಧೆಯು ಕಾಣದೆಯೇ ಹೋಗಬಹುದು ಆದ್ದರಿಂದ ನಾವು ಹೇಳುವ ಬೆಳೆಯುವುದು ಎನ್ನುವುದು ಒಳಕ್ಕೆ ಸಂಬಂಧಪಟ್ಟದ್ದು ಆ ದೇಹವು ಲಿಂಗ ವಯಸ್ಸು ರೂಪಗಳಿಂದ ಹೇಗಾದರೂ ಇರಲಿ ಅದರಲ್ಲಿ ಧೈರ್ಯ ಸೌಜನ್ಯಾದಿಗಳಿಂದ ಕೂಡಿದ ಶ್ರದ್ಧೆ ಇದ್ದರೆ ಅದು ಬೆಳೆದ ದೇಹ ಶ್ರದ್ಧೆ ಎಂದರೇನು ಇನ್ನೂ ಕೊಂಚ ವಿಸ್ತಾರವಾಗಿ ಹೇಳಿ ಈಗ ನೋಡು ನಾನು ನಾಮೋ ನಿಮ್ಮ ತಾಯಿಯೋ ಏನಾದರೂ ಹೇಳಿದರೆ ನೀನು ಅದನ್ನು ನಂಬುತ್ತೀಯೇ ಈ ಕೆಲಸ ಮಾಡಬೇಡ ಎಂದರೆ ಮಾಡುವುದಿಲ್ಲ ಇದನ್ನು ಮಾಡು ಎಂದರೆ ಬೇಕಾದುದಾಗಲಿ ಮಾಡುತ್ತೀಯೇ ಇದು ಶ್ರದ್ಧೆ ಬೇಕೆಂದು ತನ್ನ ವಿಚಾರ ಶಕ್ತಿಯನ್ನು ತಡೆದು ತನಗಿಂತ ಮೇಲಿನವರ ಮಾತನ್ನು ಸತ್ಯವೆಂದು ಅಂಗೀಕರಿಸುವುದು ಶ್ರದ್ಧೆ ಮೇಲಿನವರು ಇದ್ದಾರೆ ಅವರಿಗೆ ನಮಗಿಂತ ಹೆಚ್ಚು ಗೊತ್ತು ಎನ್ನುವ ನಂಬಿಕೆಯೇ ಶ್ರದ್ಧೆ ಒಂದೊಂದು ವೇಳೆ ಮೇಲಿನವರು ಕಾರಣ ಕಾರಣಾಂತರಗಳಿಂದ ತಪ್ಪಿದರು ಎನ್ನು ಆಗ ಶಾಸ್ತ್ರದಿಂದ ಈ ಶ್ರದ್ಧೆಯನ್ನು ರೂಢಿಸಿಕೊಳ್ಳಬೇಕು ನೋಡು ನಚಿಕೇತನು ತಂದೆಯು ದಾನದ ಯೋಗ್ಯಗಳಲ್ಲ ದಾನ ಯೋಗ್ಯಗಳಲ್ಲದ ಹಸುಗಳನ್ನು ದಾನವಾಗಿ ಕೊಟ್ಟ ಆಗ ನಚಿಕೇತನ ಶ್ರದ್ಧೆ ಅವರಿಗೆ ಶಾಸ್ತ್ರವಾಕನ್ನು ತೋರಿಸಿತು ಆ ಶಾಸ್ತ್ರವಾಕು ಅದೇಯಗಳನ್ನು ಕೊಟ್ಟರೆ ಅಸುರಿಯ ಲೋಕಗಳನ್ನು ಅಸುರಿಯ ಲೋಕಗಳು ಎಂದಿತು ಆಗ ಅವನಲ್ಲಿ ಜಿಜ್ಞಾಸೆಗೆ ಕಾರಣವಾಯಿತು ಜಿಜ್ಞಾಸೆಯು ಕೇಳಿತು ಇದು ಸರ್ವಸ್ಥ ದಾನ ಹಾಗಾದರೆ ಅವನವನಾದ ನನ್ನನ್ನು ದಾನ ಕೊಡುವೆ ಅದರ ಫಲ ನೀನು ಬಲ್ಲೆ ಆದ್ದರಿಂದ ಕೇಳು ಎಲ್ಲರಿಗೂ ಸಮ್ಮತವಾದುದು ಒಳಗೆ ತೊಳೆಯುವುದರಲ್ಲಿ ಅತ್ಯಂತ ಕೈ ಕೈಯಾಗಿರುವುದು ಶ್ರದ್ಧೆ ಶ್ರದ್ಧೆ ಎಂದಿದ್ದರೆ ಅದು ವೈದ್ಯ ಯೋಗಿ ಮಾಂತ್ರಿಕ ಇವರ ಪದ್ಧತಿಯೊಂದನ್ನು ಅಥವಾ ಇವರೆಲ್ಲರ ಪದ್ದತಿಗಳಲ್ಲೂ ಅಸ್ಪಷ್ಟನ್ನೇ ಅಸ್ಪಷ್ಟನ್ನೇ ಕಲೆ ಅಷ್ಟನ್ನೇ ಕಲೆಹಾಕಿ ಒಂದು ಹೊಸ ಪದ್ದತಿಯನ್ನು ಮಾಡಿಯೇ ಕೊಡುವುದು ಒಂದು ವೇಳೆ ಶ್ರದ್ಧೆಯು ತಪ್ಪು ಹಾದಿ ಹಿಡಿದರೆ ಅದಕ್ಕಾಗಿ ಅಷ್ಟು ವ್ಯಥಿಸಬೇಕಾಗಿಲ್ಲ ಬಂಡೆಗಳ ಬಿರುಕಲ್ಲಿ ಬೆಳೆಯುವ ಗಿಡವು ಆಕಾಶದ ಕಡೆಗೆ ತಿರುಗಿ ಕೊನೆಗೆ ಸೂರ್ಯನನ್ನು ಕಾಣಲು ಹೆಣಗಾಡಿ ಸೂರ್ಯನಿಗೆ ಅಭಿಮುಖವಾಗಿ ಬರುವಂತೆ ಶ್ರದ್ಧೆಯು ತಪ್ಪು ಹಾದಿ ಹಿಡಿದರೂ ಅದನ್ನು ಸ್ವಭಾವವೇ ಸರಿಯಾದ ಮಾರ್ಗಕ್ಕೆ ತಂದುಕೊಡುವುದು ತಂದು ಬಿಡುವುದು ಕುಮಾರ ಇದಿಷ್ಟೇ ಎಂದುಕೊಳ್ಳಬೇಡ ನಾನು ಹೇಳುತ್ತಿರುವುದು ಭರದ್ವಾಜನಿಗೆ ಬ್ರಹ್ಮನು ವೇದವನ್ನು ಕೊಟ್ಟ ಹಾಗೆ ಒಂದು ಹಿಡಿಮಾತು ಎಲ್ಲಿ ಭರದ್ವಾಜನ ಕಥೆಯನ್ನು ಹೇಳಿ ಭರದ್ವಾಜನು ತಪಸ್ಸು ಮಾಡಿ ಬ್ರಹ್ಮನ ಬಳಿಗೆ ಹೋದನು ಬ್ರಹ್ಮನು ಏನು ಬೇಕು ಎಂದು ಕೇಳಿದನು ಭರದ್ವಾಜನು ನನಗೆ ವೇದಗಳು ಬೇಕು ಎಂದನು ಬ್ರಹ್ಮನವನನ್ನು ಕರೆದುಕೊಂಡು ಹೋಗಿ ಉರಿಯುತ್ತಿರುವ ಬೆಂಕಿಯ ಪರ್ವತವೊಂದನ್ನು ತೋರಿಸಿ ಇಕೋ ಇದೇ ವೇದ ಎಂದನು ಆ ತೇಜರಾಶಿಯಿಂದ ಒಂದು ಹಿಡಿಯನ್ನು ತೆಗೆದುಕೊಟ್ಟನು ಅದರಂತೆ ನೀನು ಕೇಳಿದ ಪ್ರಶ್ನೆಗೆ ನಾನು ಹೇಳಿದ ಉತ್ತರ ಆಯಿತು ಹಾಗಾದರೆ ನನಗೆ ವಿಸ್ತಾರವಾಗಿ ಯಾವಾಗ ಹೇಳುತ್ತೀರಿ ನೋಡು ಯಜ್ಞಿವಾಲ್ಕ್ಯ ಮೊದಲು ಶಾಸ್ತ್ರವನ್ನು ಕಲಿಯಬೇಕು ಆಗ ಮನಸ್ಸು ಇದು ನಿಜವೋ ಇದು ಸರಿಯೋ ಎಂದು ಹಾರಾಡುವುದು ಆಗ ಮನಸ್ಸು ಮನಸ್ಸನ್ನು ತನಗೆ ತೋರಿದಂತೆ ಹಾರಾಡಲು ಬಿಡದೆ ಅದನ್ನು ಹಿಡಿತದಲ್ಲಿಟ್ಟುಕೊಂಡು ಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಅದು ನಿಷ್ಠೆ ಆಗ ನಿಷ್ಠೆಯಿಂದ ತಾನು ತಿಳಿದ ಸರಿ ಎಂಬುದನ್ನು ದೃಢಪಡಿಸಿಕೊಳ್ಳಲು ತನಗೂ ಇತರರಿಗೂ ಶಾಸ್ತ್ರವು ಸರಿಯಾಗಿ ಅರ್ಥವಾಗಲು ಲೌಕಿಕವಾದ ಯುಕ್ತಿಗಳನ್ನು ಹೇಳುವುದು ಹಾಗೆ ಯುಕ್ತಿ ಅನುಭವಗಳಿಂದ ಶಾಸ್ತ್ರಗಳನ್ನು ತನ್ನದು ಮಾಡಿಕೊಂಡರೆ ಆಗ ಶ್ರದ್ಧೆ ಆದ್ದರಿಂದ ನೀನು ಶ್ವಾಸವನ್ನು ಓದು ಅದು ಅರ್ಥವಾಗಲಿ ಆಗ ವಿಸ್ತಾರವಾಗಿ ಪರಮಾಣವಾಗಿರುವುದನ್ನು ಪರ್ವತದಷ್ಟು ಮಾಡಿ ಹೇಳೋಣ ಆಗಬಹುದು ಮೊದಲು ಶಾಸ್ತ್ರಾಭ್ಯಾಸ ಅನಂತರ ಅದರ ಅನುಭವ ಶಾಸ್ತ್ರ ಅನುಭವಗಳೆಡಕ್ಕೂ ಸರಿ ಹೋಗುವ ಯುಕ್ತಿ ಸರಿ ಆಗಲಿ ಕೊನೆಯ ಮಾತು ನೆನಪಿರಲಿ ದೇಹದೊಳಗೆ ಕಶ್ಮಲತ್ವವನ್ನು ತುಂಬುವುದು ದುರಾಚಾರ ದುರಾಚಾರ ದುರಾಚಾರ ದುರ್ವಿಚಾರಗಳು ಅದರಿಂದ ಅವನ್ನು ಬಿಡಬೇಕು ದುರಾಚಾರ ದುರ್ವಿಚಾರಗಳು ಅದರಿಂದ ಅದನ್ನು ಬಿಡಬೇಕು ಹಾಗೆಂದರೇನು ಮೊದಲಿಗೆ ಬೇರುವುದು ನೋಡಿ ಪ್ರೇಯಸ್ಸು ಶ್ರೇಯಸ್ಸು ನನಗೆ ತೋರಿದಂತೆ ನಡೆಯುವುದು ಪ್ರಯೋ ಮಾರ್ಗ ಆ ಪ್ರಯೋ ಮಾರ್ಗವನ್ನು ಹಿಡಿದುದೆಲ್ಲ ದುಷ್ಟ ಈಗ ಹೊತ್ತಾಯಿತು ಇಲ್ಲಿಗೆ ಬಿಡು ಇನ್ನೊಂದು ದಿನ ವಿಸ್ತಾರವಾಗಿ ಆಗಲಿ